ಮಂಡಿ ಹರಿಯಾಣನವರು ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರ ಸುಮಾರಿನಲ್ಲಿ ವಿಶ್ವೇಶ್ವರಯ್ಯನವರು ದ್ವಾನನಾಗಿದ್ದಾಗ ಮಂಡಿ ವರ್ತಕರಾದ ಹರಿಯಣ್ಣನವರನ್ನು ಶಾಸನ ಪರಿಷತ್ತಿಗೆ ಸರ್ಕಾರದವರು ನೇಮಿಸಿದರು ಹಾಗೆ ಮಂಡಿ ಹರಿಯಣ್ಣನವರ ಪರಿಚಯ ನನಗೆ ಹೆಚ್ಚಾಗಿ ಆಗಿರಲಿಲ್ಲ ಅವರು ಭಾರಿ ವರ್ತಕರೆಂದು ತುಂಬಾ ಮರ್ಯಾದಸ್ಥರೆಂದು ಕೇಳಿದೆ ಒಂದೆರಡು ಸಾರಿ ಯಾವುದೋ ಸಾರ್ವಜನಿಕ ಕಾರ್ಯಕ್ಕಾಗಿ ಚಂದಾಬೆಳಲು ಅವರಿಗೆ ಅವರಲ್ಲಿಗೆ ಹೋಗಿದ್ದದೂ ಉಂಟು ಆಗ ಅವರು ದೊಡ್ಡ ಮನುಷ್ಯರೆಂಬ ಮುದ್ರಿಕೆ ನನ್ನ ಮನಸ್ಸಿನಲ್ಲುಂಟಾಗಿತ್ತು ಒಂದಾನದ ದಿನ ದಿವಾನ್ ವಿಶ್ವೇಶ್ವರಯ್ಯನವರೊಡನೆ ಮಾತನಾಡುವ ಅವಕಾಶ ದೊರೆತಾಗ ಹರಿಯಣ್ಣನವರನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸದಸ್ಯರಾಗಿ ನೇಮಕ ಮಾಡಿದ್ದರ ಪ್ರಸಕ್ತಿ ಬಂತು ವಿಶ್ವೇಶ್ವರಯ್ಯನವರು ಯು ಮಸ್ಟ್ ಹ್ಯಾವ್ ಬಿಸಿನೆಸ್ ಅಂಡ್ ಮರ್ಚೆಂಟ್ಸ್ ಲೈಕ್ ಮಿಸ್ಟರ್ ಹರಿಯಾಣ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 ಹುಟ್ಟಿದ್ದವು ಆ ವರ್ತಕರಲ್ಲಿ ನನಗೆ ಹೇಳಿದರು. ಸ್ವಾಮಿ ನಾವೆಲ್ಲ ಹರಿಯಣ್ಣನವರ ಅನ್ನ ಊಟ ಮಾಡುವವರು ಹಾಗೆಂದರೆ ಅವರಿಗೆ ಬಂಡವಾಳ ಕೊಟ್ಟವರು ಸಹಾಯ ಒದಗಿಸಿದವರು ಹರಿಯಣ್ಣನವರು ಸ್ವಧರ್ಮ ನಾನು ಒಂದು ದಿನ ಒಂದು ಸಾಹಸ ಮಾಡಿದೆ ನಾನು ಈಗ ಯುದ್ಧ ವ್ಯಾಪಾರ ನಡೆಯಲು ಒಳ್ಳೆಯ ಅನುಕೂಲ ಹರಿಯಣ್ಣನವರು ನನಗೆ ದೇವರು ಕೊಟ್ಟಿರುವುದು ಸಾಕು ಸ್ವಾಮಿ ನಮ್ಮ ಹಿರಿಯರು ಹಾಕಿದ ನಿಯಮಗಳನ್ನು ನಾನು ಬಿಡುವುದಕ್ಕಾಗುವುದಿಲ್ಲ ಅಷ್ಟರಲ್ಲಿ ಎಷ್ಟು ಲಾಭ ಬಂದರೆ ಅಷ್ಟು ಸಾಕು ಬೇರೆ ಜನ ಅವರ ದಾರಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಸಂಪಾದಿಸಿಕೊಳ್ಳಲಿ ಅವರವರ ಧರ್ಮ ಅವರವರದು ನಾನು ಹೊಸ ದಾರಿಗಳಿಗೆ ಹೋಗಲಾರೆ ಹರಿಯಣ್ಣನವರು ಹುಟ್ಟಿನಿಂದ ಶ್ರೀಮಂತರು ಅವರ ತಂದೆಯವರು ಪ್ರಸಿದ್ಧರಾಗಿದ್ದ ಮಂಡಿವರ್ತಕರು ದಾನ ಧರ್ಮಗಳಿಗೆ ಹೆಸರಾದವರು ಬಸವನಗುಡಿಯ ಪಶ್ಚಿಮದ ಕಡೆಯ ಸಣ್ಣಗುಡ್ಡದ ಮೇಲಿನ ಹರಿಹರೇಶ್ವರ ದೇವಾಲಯ ಅವರು ಕಟಿಸಿದ್ದು ಅಲ್ಲಿ ಶಿವರಾತ್ರಿಯ ಪೂಜೆಯನ್ನು ಹರಿಯಣ್ಣನವರು ತುಂಬಾ ಭಕ್ತಿ ಶ್ರದ್ಧೆಗಳಿಂದ ನಡೆಸುತ್ತಿದ್ದರು ವಿಶ್ವೇಶ್ವರಪುರದ ಮಧ್ಯರಸ್ತೆಯ ಸಮೀಪದಲ್ಲಿಯೂ ಪೂರ್ವಿಕರು ಮಾಡಿದ ಧರ್ಮ ಸಂಸ್ಥೆ ಹೊಂದಿತ್ತು ಹರಿಯಣ್ಣನವರು ದರ್ಶನೀಯವಾದ ಆಕಾರವುಳ್ಳವರು ಎತ್ತರವಾದ ಆಳು ಮೈ ಹೊಂಬಿಳಪು ಬಣ್ಣ ಮುಖ ಗಂಭೀರವಾಗಿ ಸ್ವಾಮ್ಯ ಮುದ್ರೆಯುಳ್ಳು ಉಡುಪು ಪಟ್ಟಾಟೋಪವಿಲ್ಲದೆ ಮರ್ಯಾದಾವಂತರ ದಿತಿಯದು ಸೊಗಸಾದ ಕೋಟು ಮೇಲೆ ಸರಿಗೆಯ ಉತರಿಯ ಕೈಯಲ್ಲಿ ಒಂದು ಸಣ್ಣ ಬೆತ್ತ ಇದು ಅವರ ಸಾಮಾನ್ಯ ದಿನದ ಉಡುಪು ವಿಶ್ವೇಶ್ವರಿಯನವರಿಗಿದ್ದಂತೆಯೇ ಮಿರ್ಜಾ ಸಾಹೇಬರಿಗೂ ಹರಿಯಣ್ಣನವರಲ್ಲಿ ಮನಪೂರ್ವಕವಾದ ವಿಶ್ವಾಸ ಗೌರವಗಳಿದ್ದವು ಒಂದಾನೊಂದು ಉತ್ಕಟ ಸಂದರ್ಭದಲ್ಲಿ ಮಿರ್ಜಾ ಅವರು ಒಬ್ಬಾನೊಬ್ಬ ಮನುಷ್ಯನ ವಿಷಯದಲ್ಲಿ ಕನಿಕರ ತೋರಿ ಮಂಡಿ ಹರಿಯಣ್ಣನವರಿಗೋಸ್ಕರ ನಾನು ಈ ಮನುಷ್ಯನ ವಿಷಯದಲ್ಲಿ ರಿಯಾಯಿತಿ ತೋರಿಸುತ್ತಿದ್ದೇನೆ ಎಂದು ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಹರಿಯಣ್ಣನವರ ಮನೆ ಮಂಡಿ ಎರಡೂ ಒಂದೇ ಕಟ್ಟಡ ಮಾಮೂಲುಪೇಟೆಯಿಂದ ಹಿಡಿದು ಹಳೆಯ ತರಗುಪೇಟೆಯವರೆಗೂ ಆ ಮನೆ ಇತ್ತು ಒಂದೊಂದು ದಿನ ಹರಿಯಾಣನವರು ಬೆಳಿಗ್ಗೆ ಹರೀಶ್ ಪ್ರೆಸ್ ಕಡೆ ಬರುವರು ಕೆ ಎಸ್ ಕೃಷ್ಣಯ್ಯರ್ ಒಡನೆ ಮಾತನಾಡಲು ಹಾಗೆಯೇ ನನ್ನೊಡನೆಯೂ ಒಂದೆರಡು ನಿಮಿಷ ಕಳಿವರು ಆಗ ನನ್ನ ಕರ್ನಾಟಕ ಪತ್ರಿಕೆ ನಡೆಯುತ್ತಿತ್ತು ಹರಿಯಣ್ಣನವರು ಅದನ್ನು ಕ್ರಮವಾಗಿ ಓದುವರು ಅದರಲ್ಲಿದ್ದ ಟೀಕೆಗಳನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹವಾಗಿ ಸೂಚನೆ ಮಾಡುವರು ಅವರು ಒಳ್ಳೆಯ ಇಂಗ್ಲಿಷ್ ಮಾತನಾಡುತ್ತಿದ್ದರು ಮಾತನಾಡುತ್ತಿದ್ದುದು ಕೊಂಚ ಆದರೆ ಕೊಂಚವೂ ಶುದ್ಧವಾಗಿರುತ್ತಿತ್ತು ಮನ್ನಣೆ ಹರಿಯಾಣನವರಿಗೆ ಬೆಂಗಳೂರು ಪೇಟೆಯಲ್ಲಿದ್ದ ಪ್ರಸಿದ್ಧಿ ಮನ್ನಣೆಗಳು ಅಲ್ಲಿಂದೀಚಿನ ಇನ್ನು ಯಾರಿಗೂ ಇದ್ದಂತೆ ನನಗೆ ತೋರುವುದಿಲ್ಲ ಆಗ ನಾವು ಎಂದರೆ ನಾಲ್ಕೈದು ಮಂದಿ ಮಿತ್ರರು ಸಾರ್ವಜನಿಕ ಉದ್ದೇಶಗಳಿಗಾಗಿ ಪೇಟೆಯ ವರ್ತಕರಲ್ಲಿ ಬಳಕೆ ಇಟ್ಟುಕೊಂಡಿದ್ದೆವು ನಾವು ಯಾವ ಸಣ್ಣ ಅಂಗಳಿಗೆ ಹೋಗಿ ಏನಪ್ಪ ಈ ಅಂಗಡಿ ಮುಚ್ಚಬೇಕಲ್ಲ ದೇಶಭಕ್ತರಾದ ತಿಲಕರು ತೀರಿಕೊಂಡರು ನಮ್ಮ ಸಂತಾಪವನ್ನು ಪ್ರದರ್ಶನ ಮಾಡಬೇಕು ಎಂದು ಸೂಚಿಸಿದರೆ ಅಥವಾ ಏನಪ್ಪಾ ಮಾಗಡಿ ರಸ್ತೆಯಲ್ಲಿರುವ ಆಸ್ಪತ್ರೆಗೆ ಒಂದಿಷ್ಟು ಧರ್ಮ ಮಾಡಬೇಕಲ್ಲ ಎಂದು ಕೇಳಿದರೆ ಅಂಗಡಿ ಅಂಗಡಿಗಳಲ್ಲಿಯೂ ಒಂದೇ ಜವಾಬು ಯಜಮಾನರು ಏನು ಹೇಳುತ್ತಾರೋ ಅವರು ಹೇಳಿದಂತೆ ನಾವು ಯಜಮಾನರು ಎಂದರೆ ಮಂಡಿ ಹರಿಯಣ್ಣನವರು ಅವರು ಯಾವುದನ್ನು ದುಡುಕಿ ಹೇಳುವವರಲ್ಲ ದುಡುಕಿ ಮಾಡುವರಲ್ಲ ಅರ್ಹರಾದವರನ್ನು ಕೇಳಿ ಸ್ವಂತವಾಗಿ ವಿಚಾರ ಮಾಡಿ ಮಾತನಾಡತಕ್ಕವರು ಎಂದು ಎಲ್ಲರಿಗೂ ನಂಬಿಕೆ ಪೂರ್ಣವಾಗಿತ್ತು ವರ್ತಕ ಧರ್ಮ ಎಲ್ಲರಿಗಿಂತ ಮೇಲಾಗಿ ಅವರು ಪ್ರಾಮಾಣಿಕರು ವರ್ತಕ ತನಕೂ ನೀತಿ ನಿಯಮಗಳುಂಟು ಲಾಭ ಸಂಪಾದನೆಗೂ ಮಿತಿ ಮೇರೆಗಳುಂಟು ಜಾನ್ ರಸ್ಕಿನ್ ತತ್ವಜ್ಞನು ಮನುಷ್ಯ ಸಮಾಜದ ಉಪಕಾರಿಗಳಲ್ಲಿ ನೀತಿವಂತನಾದ ವ್ಯಾಪಾರಿ ಬಹು ಮುಖ್ಯನಾದವನ್ ಪದೇ ಪದೇ ಬೋಧಿಸಿದ್ದಾನೆ ವ್ಯಾಪಾರವಿಲ್ಲದೆ ಸಮಾಜವಿಲ್ಲ ಅಂಗಡಿ ಇಲ್ಲದೆ ಊರಿಲ್ಲ ಹೀಗೆ ವರ್ತಕನು ಸಮಾಜ ಜೀವನಕ್ಕೆ ಮೂಲ ಸಹಾಯಕರಲ್ಲೊಬ್ಬ ಅವನು ನಿಜವಾಗಿ ಸಹಾಯಕನಾಗಬೇಕಾದರೆ ಅವನು ಕೆಲವು ಸಮಯ ನಿಯಮಗಳನ್ನಿಟ್ಟುಕೊಳ್ಳಬೇಕು ಇಂತಹ ಉತ್ತಮವಾದ ವರ್ತಕ ಧರ್ಮಕ್ಕೆ ಆದರ್ಶಪ್ರಾಯರಾಗಿದ್ದವರು ಮಂಡಿ ಹರಿಯಾಣನವರು ಹರಿಯಾಣದವರು ಮಾತಿನವರಲ್ಲವೆಂದು ಹೇಳಿದೆ ಆದರೆ ಅವರು ಮಾತು ಬೇಡದವರಲ್ಲ ಇನ್ನು ಯಾರಾದರೂ ವಿನೋದವಾಗಿ ಮಾತನಾಡುತ್ತಿದ್ದರೆ ನಗುತ್ತಾ ಕೇಳುವರು ದೊಡ್ಡ ವಿಚಾರವನ್ನು ಕುರಿತು ತಿಳಿದವರು ಮಾತನಾಡುತ್ತಿದ್ದರೆ ಗಮನಿಸಿ ಕೇಳುವರು ಅವರಿಗೆ ಮನಸ್ಸು ಪ್ರಸನ್ನವಾಗುವಂತೆ ಮಾತನಾಡುತ್ತಿದ್ದವರು ಸಜ್ಜನರಾಯರು ಇವರು ಹಾಸ್ಯವಿಟ್ಟು ಮಾತನಾಡುವರು ಕೊಂಚ ಚಮತ್ಕಾರವಿಟ್ಟು ಮಾತನಾಡುವರು ಸಜ್ಜನರಾಯರು ಬಂದವರನ್ನು ಆಧರಿಸುವರು ಪ್ರಶ್ನೆ ಹಾಕುವರು ಕೊಂಚ ಟೀಕೆಯನ್ನು ಮಾಡುವರು ಅದರಲ್ಲೆಲ್ಲ ಕೊಂಚ ಕೊಂಚ ಸ್ವಾರಸ್ಯವಿರುತ್ತಿತ್ತು ಹರಿಯಣ್ಣನವರು ಆ ಸ್ವಾರಸ್ಯವನ್ನು ಗ್ರಹಿಸಿ ಪ್ರಸನ್ನರಾಗಿರುವರು ಈ ಇಬ್ಬರು ಘನ ಸಾಹುಕಾರರು ಅವರಿಗೆ ಸಮಾನರಾದ ಮತ್ತು ಸ್ನೇಹಿತರಾದ ವೆಂಕಟ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 ಆ ಸಹುಕಾರರು ಬಾರಿ ವ್ಯಾಪಾರಿಗಳು ತಮ್ಮ ಬಂಧುಗಳನ್ನು ಗುಮಾಸ್ತರುಗಳನ್ನು ನಂಬಿ ಅವರಲ್ಲಿ ಅತಿಯಾದ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದರು ಹಾಗೆ ಪ್ರೀತಿ ಪಾತ್ರನಾಗಿದ್ದ ಒಬ್ಬಾನೊಬ್ಬ ಮನುಷ್ಯನ ಅವಿವೇಕದಿಂದಲೂ ಅಜಾಗರೂಕತೆಯಿಂದಲೂ ಬಹು ನಷ್ಟವಾಗುತ್ತಿತ್ತು ಒಂದಾನೊಂದು ದಿನ ಆ ನಷ್ಟದ ಮತ ಬಹು ಬಾರಿ ಎಂದು ಸಹುಕಾರರಿಗೆ ಅಕಸ್ಮಾತ್ ಆಗಿ ಬಂತು ಅವರು ಏನು ಮಾಡಿಯರು ತಮ್ಮ ಆ ಗೋಪ್ಯವಾಗಿ ಸ್ನೇಹಿತರಲ್ಲಿ ಹೇಳಿಕೊಂಡರು ಹರಿಯಣ್ಣನವರು ಸಜ್ಜನರಾಯರು ಇನ್ನಿಬ್ಬರು ಸ್ನೇಹಿತರೊಡನೆ ಆ ಪತ್ತಿನ ಸಮಾಚಾರವನ್ನು ಆ ನಾಲ್ಕು ಮಂದಿಯಲ್ಲಿ ಬಿ ಗರುಡಾಚಾರ್ಯರು ಇದ್ದರು ಆ ನಾಲ್ಕು ಮಂದಿಯ ಆಲೋಚನೆಯ ಫಲವಾಗಿ ಕಷ್ಟದಲ್ಲಿದ್ದ ಆ ಸ್ನೇಹಿತರಿಗೆ ಆಪತ್ತಿನ ನಿವಾರಣೆಯಾಯಿತು ಅವರು ನಾಲ್ವರು ಆ ಸ್ನೇಹಿತರಿಗೆ ಅವಶ್ಯವಾಗಿದ್ದ ಭಾರೀ ಸಹಾಯವನ್ನು ತಾವು ಒದಗಿಸಿ ಆ ಸ್ನೇಹಿತನಲ್ಲಿ ಸ್ನೇಹಿತನ ಹೆಸರು ಬೀದಿಗೆ ಬಾರದಂತೆ ಕಾಪಾಡಿದರು ಮೇಲಿನ ಸಂಗತಿ ಸ್ವಾತಂತ್ರ್ಯಪೂರ್ವ ಯುಗದ್ದು ಸ್ವಾತಂತ್ರ್ಯಾನಂತರದ ಯುಗದಲ್ಲಿಯೂ ಅಂಥ ಸ್ನೇಹವು ಜನದಲ್ಲಿ ಉಳಿದುಕೊಂಡಿದೆ ಎಂದು ನನಗೆ ಯಾರಾದರೂ ಭರವಸೆ ಕೊಟ್ಟರೆ ಸಂತೋಷವಾಗುತ್ತದೆ